ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪ್ಪೇಳವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಆದರದೇ ಕೇಳುವುದು ಪರಮಾತ್ಮ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮೊದಲಾದ ರೂಪಗಳಿಂದ ಪಿತೃದೇವತೆಗಳಿಗೆ ಯಾವ ರೀತಿಯಾಗಿ ಶ್ರಾದ್ದ ಅನ್ನವನ್ನು ವಿತರಣೆ ಮಾಡ್ತಾನೆ ಅಂತ ತಿಳಿಸ್ತಾರೆ ತ್ರಿನವತಿ ಸ್ವರೂಪಾತ್ಮಕ ನಿರುದ್ಧನು ಸದಾ ಯಜಮಾನನಾಗಿದ್ದು ಅನಲಯಮ ಸೋಮಾದಿ ಪಿತೃದೇವತೆಗಳಿಗೆ ಅನ್ನ ಎನಿಪನಾ ಪ್ರದ್ಯುಮ್ನ ಸಂಕರ್ಷಣ ವಿಭಾಗವು ಮಾಡಿಕೊಟ್ಟು ಉಂಡುಣಿಪ ನಿತ್ಯಾನಂದ ಭೋಚನ ದಾಯಿತುರಿಯಪ್ಪ ಸ್ವರೂಪಾತ್ಮಕ ತ್ರೀನವತಿ ಅಂದರೆ ತೊಂಬತ್ತ್ಮೂರು ನವತಿ ಅಂದರೆ ತೊಂಬತ್ತು ತ್ರೀ ಅಂದರೆ ಮೂರು ತೊಂಬತ್ತ್ಮೂರು ಪಿತೃ ಕಾರ್ಯ ಮಾಡ್ತಕ್ಕಂಥ ಯಜಮಾನನಲ್ಲಿ ಪ್ರೇರಕನಾಗಿ ಪರಮಾತ್ಮ ತೊಂಬತ್ತ್ಮೂರು ರೂಪಗಳಿಂದ ಇರ್ತಾನೆ ಅನ್ನೋದು ತಿಳಿಸ್ತಾರೆ ಒಂದು ಪಿತೃಯಜ್ಞ ನಡೀಬೇಕು ಅಂತಾದರೆ ಕರ್ತನಾಗಿರ್ತಕ್ಕಂಥ ಯಜಮಾನ ಬೇಕು ಅನ್ನದಾನಕ್ಕೆ ಅನ್ನ ಬೇಕು ಅನ್ನ ವಿಭಾಗ ಮಾಡಿ ಬಡಿಸಲಿಕ್ಕೆ ಒಬ್ಬ ವ್ಯಕ್ತಿ ಬೇಕು ಉಣ್ಲಿಕ್ಕೆ ಬ್ರಾಹ್ಮಣ ಬೇಕು ಈ ನಾಲ್ಕು ಜನರಲ್ಲಿ ಅನಿರುದ್ಧ ಪರಮಾತ್ಮನೇ ತನ್ನ ಅಚಿಂತ್ಯದ್ಭುತ ಶಕ್ತಿಯಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ನಾಲ್ಕು ರೂಪಗಳಿಂದ ಅಂತರ್ಯಾಮಿಯಾಗಿ ಇರ್ತಾನೆ ತಾನೆ ಅನ್ನದಾತ ಅಂದರೆ ಅನ್ನವನ್ನು ಕೊಡ್ತಕ್ಕಂಥವೋ ತಾನೇ ಅನ್ನ ಅಂತ ಕರೆಸ್ಕೊತಾನೆ ಅನ್ನ ಬಡಿಸೋನು ತಾನೇ ಅನ್ನ ಉಣ್ತಕ್ಕಂಥವೂ ತಾನೇ ಹೀಗೆ ತನ್ನ ಅಚಿಂತ್ಯದ್ಭುತ ಮಹಿಮೆಯಿಂದ ಎಲ್ಲವೂ ತಾನೇ ಆಗ್ತಾನೆ ಅನಿರುದ್ಧ ಪರಮಾತ್ಮ ಒಬ್ಬ ಯಜಮಾನ ಬೇಕು ಶ್ರಾದ್ದಕ್ಕೆ ಅನ್ನದಾನ ಮಾಡಲಿಕ್ಕೆ ಅನ್ನ ಬೇಕು ಅನ್ನ ವಿಭಾಗ ಮಾಡಿ ಬಡಿಸೋನು ಬೇಕು ಉಣ್ತಕ್ಕಂಥ ಬ್ರಾಹ್ಮಣ ಬೇಕು ಹೀಗೆ ನಾಲ್ಕು ಜನರಲ್ಲಿ ತಾನೇ ಇದ್ದು ಈ ಶ್ರಾದ್ದದ ಕಾರ್ಯವನ್ನು ನಡೆಸ್ಕೊಡ್ತಾನೆ ಅನಿರುದ್ಧ ಪರಮಾತ್ಮ ಇದು ಭಗವಂತನ ಅಚಿಂತ್ಯದ್ಭುತ ಮಹಿಮೆ ಈ ರೀತಿಯಾಗಿ ಬಿಂಬಕ್ರಿಯೆ ನಡೆದರೆ ಪ್ರತಿಬಿಂಬಕ್ರಿಯೆ ಅನ್ನೋದು ನಡೆಯೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಇಲ್ಲ ಅನಿರುದ್ಧ ರೂಪಿ ಪರಮಾತ್ಮ ತೊಂಬತ್ತ್ಮೂರು ರೂಪಗಳಿಂದ ಯಜಮಾನನಲ್ಲಿ ಇರ್ತಾನೆ ಮುಂದಿನ ಪದ್ಯದಲ್ಲಿ ತೊಂಬತ್ತಾರು ರೂಪಗಳಿಂದ ಪಿತೃಗಳಲ್ಲಿ ಇರ್ತಾನೆ ಅಂತ ತಿಳಿಸ್ಕೊಡ್ತಾರೆ ಯಜಮಾನನಲ್ಲಿರ್ತಕ್ಕಂಥ ಅನಿರುದ್ಧನ ತೊಂಬತ್ತ್ಮೂರು ರೂಪಗಳು ಯಾವುದು ಅಂತಂದರೆ ವಸು ರುದ್ರ ಆದಿತ್ಯರು ಯಜಮಾನನಲ್ಲಿ ಇರ್ತಾರೆ ಅಷ್ಟ ಏಕಾದಶ ರುದ್ರರು ದ್ವಾದಶ ಆದಿತ್ಯರು ಅಷ್ಟ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನೋ ಮೂರು ರೂಪಗಳಿಂದ ಅನಿರುದ್ಧ ರೂಪಿ ಪರಮಾತ್ಮನೇ ಇರ್ತಾನೆ ಎಂಟು ಇಂಟು ಮೂರು ಇಪ್ಪತ್ತ್ನಾಲ್ಕು ಏಕಾದಶ ರುದ್ರರಲ್ಲಿ ಮತ್ತು ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಮೂರು ರೂಪಗಳಿಂದ ಗುಣಿಸಿದ್ರೆ ಹನ್ನೊಂದು ಇಂಟು ಮೂರು ಮೂವತ್ತ್ಮೂರು ದ್ವಾದಶ ಆಧಿತ್ಯರಲ್ಲಿ ಹನ್ನೆರಡು ಇಂಟು ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಂತ ಮೂರು ರೂಪಗಳಿಂದ ಗುಣಿಸಿದ್ರೆ ಮೂವತ್ತಾರು ಇಪ್ಪತ್ತ್ನಾಲ್ಕು ಪ್ಲಸ್ ಮೂವತ್ತ್ಮೂರು ತೊಂಬತ್ತ್ಮೂರು ಅಂತ ಆಗತ್ತೆ ಹೀಗೆ ಅನಿರುದ್ಧ ರೂಪಿ ಪರಮಾತ್ಮನೇ ಅನ್ನ ಅನ್ನದಾತ ಅನ್ನ ಬಡಿಸುವವ ಅಥವಾ ವಿತರಿಸುವವ ಅನ್ನ ಉಣ್ಣುವವ ಹೀಗೆ ತೊಂಬತ್ತ್ಮೂರು ರೂಪಗಳಿಂದ ಅಷ್ಟ ವಸುಗಳು ಏಕಾದಶ ರುದ್ರರು ದ್ವಾದಶ ಆದಿತ್ಯರ ಅಂತರ್ಗತನಾಗಿ ಇರ್ತಾನೆ ಈ ವಸುಗಳು ಅಥವಾ ರುದ್ರರು ಆದಿತ್ಯರು ಯಜಮಾನನಲ್ಲಿ ಇಂದ್ರಿಯಾಭಿಮಾನಿಗಳಾಗಿ ನೆಲೆಸಿರ್ತಾರೆ ವಸುಗಳು ಅಂತಂದರೆ ವಾಸ ಮಾಡುವವರು ಅಂತ ಯಜಮಾನನ ಇಂದ್ರಿಯಗಳಲ್ಲಿ ವಾಸ ಮಾಡಿ ಯಜಮಾನಿಗೆ ಯಜಮಾನನಿಗೆ ಸುಖವನ್ನು ಉಣಿಸ್ತಕ್ಕಂಥವ್ರು ರುದ್ರರು ಅಂದರೆ ಇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಕ್ಕಂಥವ್ರು ಆ ರುದ್ರ ರೂಪದಿಂದ ಅವರು ಪ್ರೇರಣೆ ಮಾಡದೇ ಇದ್ದರೆ ಯಜಮಾನ ದುಃಖಗೊಂಡು ಅಳ್ತಾನೆ ರೋದನ ಮಾಡಿಸೋದ್ರಿಂದ ಅವನಿಗೆ ರುದ್ರರು ಅಂತ ರೋದನಾಥ್ ರುದ್ರ ಅಂತ ಆದಿತ್ಯರು ಆದಾನ ಮಾಡ್ತಾರೆ ಇಂದ್ರಿಯಗಳಿಗೆ ತೃಪ್ತಿ ನೀಡೋದಕ್ಕಾಗಿ ವಿಷಯ ಪದಾರ್ಥಗಳನ್ನು ತಾವು ಸ್ವೀಕಾರ ಮಾಡ್ತಾರೆ ಹೀಗೆ ಮೂರು ಜನ ಕೂಡ ಅಂದರೆ ವಸುಗಳು ಆದಿತ್ಯ ರುದ್ರರು ಮತ್ತು ಆದಿತ್ಯರು ಈ ಮೂರೂ ಜನ ಕೂಡ ಇಂದ್ರಿಯಾಭಿಮಾನಿಗಳಾಗಿ ಯಜಮಾನನಲ್ಲಿದ್ದು ಅವನಿಗೆ ಉಪಕಾರವನ್ನೇ ಮಾಡ್ತಾರೆ ಇಂದ್ರಿಯ ಪ್ರೇರಕರು ಇಂದ್ರಿಯಗಳಲ್ಲಿ ವಾಸ ಮಾಡತಕ್ಕಂಥವರು ಮತ್ತು ಇಂದ್ರಿಯಗಳಿಗೆ ತೃಪ್ತಿಯನ್ನು ಉಂಟು ಶ್ರಾದ್ದ ಕರ್ತುವಿನಲ್ಲಿ ಅನಿರುದ್ಧ ವಿಶ್ವೇ ದೇವತೆಗಳಲ್ಲಿ ಅನಿರುದ್ಧ ನಾರಾಯಣನ ರೂಪ ಪಿತೃದೇವತೆಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಅನಾಲ ಯಮ ಸೋಮಾನ್ ಅಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಪ್ರೇರಕನಾಗಿ ಇರ್ತಾನೆ ಜೀವನ ಬದುಕನ್ನು ಅಥವಾ ಮನುಷ್ಯನ ಬದುಕನ್ನು ಭಗವಂತನ ಪ್ರೀತಿಗಾಗಿ ಯಜ್ಞ ರೂಪದಿಂದ ನಡೆಸ್ಕೊಡ್ತಕ್ಕಂಥವ್ರೆ ಈ ಮೂರು ಜನ ಅಷ್ಟವಸುಗಳು ವಸುಗಳು ಏಕಾದಶ ರುದ್ರರು ಮತ್ತು ದ್ವಾದಶ ಆದಿತ್ಯರು ಅಂತ ಏನು ಮೂರು ಗುಂಪಿದ್ದೀರ ಇವರೇ ಮನುಷ್ಯನ ಪೂರ್ಣ ಆಯುಷ್ಯ ಅಂತ ಹೇಳಿದರೆ ನೂರ ಹದಿನಾರು ವರ್ಷ ಅಂತ ಅದನ್ನು ಮೂರು ವಿಭಾಗವಾಗಿ ಪ್ರಾತಃವನ ಮಧ್ಯಂದಿನ ಸವನ ಮತ್ತು ಸ್ವಯಂಸವನ ಅಂತ ಮೂರು ವಿಭಾಗ ಮೊದಲನೇ ಭಾಗ ಇಪ್ಪತ್ನಾಲ್ಕು ವರ್ಷ ಅದು ಪ್ರಾತಃವನ ಅಂಥೇಳಿ ಆ ಇಪ್ಪತ್ನಾಲ್ಕು ವರ್ಷಗಳಿಗೆ ಅಷ್ಟ ಅಭಿಮಾನಿಗಳು ಆ ಅಷ್ಟವಸುಗಳನ್ನು ಪ್ರಾರ್ಥನೆ ಮಾಡಿದ್ರೆ ಆದಿ ವ್ಯಾಧಿ ಮರಣಗಳಿಂದ ಆ ಯಜ್ಞ ಏನಾರು ಮಧ್ಯದಲ್ಲಿ ನಿಲ್ಲುವಂತಿದ್ದರೆ ಅದನ್ನು ಯಾರು ಉಪಾಸನೆಯನ್ನು ಮಾಡ್ತಾರೋ ಈ ವಸುದೇವತೆಗಳು ಅವರ ಅಂತರ್ಯಾಮಿಯಾಗಿ ಪರಮಾತ್ಮ ಅಂತ ಈ ರೀತಿಯಾಗಿ ಉಪಾಸನೆ ಮಾಡಿದ್ರೆ ಅವರಿಗೆ ಯಾವುದೇ ರೋಗ ರುಜಿನಾದಿಗಳಿಂದ ಆ ಯಜ್ಞ ಮಧ್ಯದಲ್ಲಿ ನಿಲ್ಲದೇ ಇದ್ದಂಗೆ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ಅನುಗ್ರಹವನ್ನು ಮಾಡ್ತಾರೆ ಅದರಿಂದ ಅವರನ್ನು ಪ್ರಾರ್ಥನೆ ಮಾಡಬೇಕು ಅವರು ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೊಟ್ಟು ಪ್ರಾತಃವನವನ್ನು ಒಂದು ಯಜ್ಞ ಅನ್ನೋ ರೀತಿಯಲ್ಲಿ ಪರಿಸಮಾಪ್ತಿಯನ್ನು ಮಾಡ್ತಾರೆ ಮುಂದಿನ ನಲವತ್ನಾಲ್ಕು ವರ್ಷ ಅಂದರೆ ಇಪ್ಪತ್ತೈದನೇ ವರ್ಷದಿಂದ ನಲವತ್ನಾಲ್ಕನೇ ವರ್ಷ ತಂಗ್ ವರ್ಷಗಳವರೆಗೆ ಮಧ್ಯಂದಿನ ಸವನ ಅಂತ ಆಗ ಆದಿ ಬಾರದಂತೆ ಏಕಾದಶ ರುದ್ರರನ್ನು ಪ್ರಾರ್ಥನೆ ಮಾಡಬೇಕು ಅವರು ಆ ಜೀವನ ಯಜ್ಞದ ನಿರ್ವಿಘ್ನ ಪರಿಸಮಾಪ್ತಿಗಾಗಿ ಅನುಗ್ರಹವನ್ನು ಮಾಡ್ತಾರೆ ಮುಂದಿನ ನಲವತ್ತೆಂಟು ವರ್ಷದ ಬದುಕು ತೃತೀಯ ಸವನ ಅಥವಾ ಸ್ವಯಂ ಸವನ ಅಂತ ಅಲ್ಲಿ ಅನುಸಂಧಾನವನ್ನು ಮಾಡಬೇಕು ಅದನ್ನು ನಡೆಸ್ಕೊಡ್ತಕ್ಕಂಥವರು ದ್ವಾದಶ ಆದಿತ್ಯರು ಅವರನ್ನು ನಿರ್ವಿಘ್ನ ಯಜ್ಞದ ಜೀವನ ಯಜ್ಞದ ಪರಿಸಮಾಪ್ತಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಹೀಗೆ ಅಷ್ಟ ವಸುಗಳು ಏಕಾದಶರುದ್ರರು ದ್ವಾದಶ ಆದಿತ್ಯರು ಮೂವತ್ತೊಂದು ಮಂದಿ ಯಜ್ಞಕರ್ತರಲ್ಲಿ ಇರ್ತಾರೆ ಅಂತ ಚಾಂದೋಗ್ಯ ಉಪನಿಷತ್ತು ತಿಳಿಸ್ತಾ ಇದೆ ಪುರುಷೋ ವಾವಯಜ್ಞ ಅಂತ ಪಿತೃಕಾರ್ಯನು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಯಜ್ಞ ಅಂತ ಅಂದ್ಕೊಂಡ್ರೆ ಯಜಮಾನನಲ್ಲಿ ಇರ್ತಕ್ಕಂಥ ಮೂವತ್ತೊಂದು ಮಂದಿ ವಸು ರುದ್ರ ಆದಿತ್ಯರಲ್ಲಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮೂರು ರೂಪಗಳಿಂದ ಅಂದರೆ ಒಟ್ಟು ತೊಂಬತ್ತ್ಮೂರು ರೂಪಗಳು ಅಂತ ಅಷ್ಟ ವಸುಗಳು ಇಂಟು ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಏಕಾದಶ ರುದ್ರರು ಹನ್ನೊಂದು ಪ್ರದ್ಯುಮ್ನ ಸಂಕರ್ಷಣ ವಾಸುದೇವನೆಯಿಂದ ಗುಣಿಸ್ಬೇಕು ದ್ವಾದಶ ಆದಿತ್ಯರು ಹನ್ನೆರಡು ಇಂಟು ಮೂರು ಒಟ್ಟು ತೊಂಬತ್ಮೂರು ರೂಪಗಳಿಂದ ಅನಿರುದ್ಧನೇ ಇರ್ತಾನೆ ಅಂತ ಹೇಳ್ತಾರೆ ಯಜಮಾನನಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ತೊಂಬತ್ಮೂರು ರೂಪಗಳಿಂದ ಇರ್ತಾನೆ ತಿಲೋದಕದಲ್ಲಿ ಪ್ರದ್ಯುಮ್ನ ಅದನ್ನು ವಿಭಾಗ ಮಾಡಿ ಕೊಡ್ತಕ್ಕಂಥವನು ಸಂಕರ್ಷಣ ಉಣತಕ್ಕಂಥವನು ಅಗ್ನಿ ಯಮ ಸೋಮರೊಳಗಿರ್ತಕ್ಕಂಥ ವಾಸುದೇವ ಅದನ್ನೇ ಸಂಕರ್ಷಣ ವಿಭಾಗವ ಮಾಡಿಕೊಟ್ಟು ಅಂತೇಳಿ ಅನಿರುದ್ಧ ಪ್ರದ್ಯುಮ್ ಉಂಡುಣಿಪ ನಿತ್ಯಾನಂದ ಭೋಜನ ದಾಯಿ ತುರ್ಯಾಫ್ವ ತುರ್ಯಾಹ್ವ ಅಂದರೆ ನಾಲ್ಕನೆಯವನಾಗಿರ್ತಕ್ಕಂಥ ವಾಸುದೇವ ಅನಿರುದ್ಧಾದಿ ಚತುರ್ವೀಹದಲ್ಲಿ ನಾಲ್ಕನೆಯವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಮತ್ತು ವಾಸುದೇವ ಅಂತ ಈ ವಾಸುದೇವ ತುರ್ಯಾಫ್ವನ ಹೆಸರಿನಿಂದ ಅಗ್ನಿ ಯಮ ಸೋಮ ಈ ಪಿತೃಗಳಲ್ಲಿ ತಾನು ಉಂಡು ಅವರಿಗೆ ಹಿಂದಿನ ಪದ್ಯಗಳಲ್ಲಿ ವಾಸುದೇವ ನನ್ನದೋಳು ಅಂತ ಹೇಳಿದಾಗ ವಾಸುದೇವನನ್ನು ಚಿಂತನೆ ಮಾಡುವಾಗ ನಾರಾಯಣಾದಿ ಪಂಚರೂಪಗಳಲ್ಲಿ ವಾಸುದೇವ ಐದನೇ ಅವನು ತೊಗೊಂಡಿದ್ವಿ ಈ ಇಲ್ಲಿ ಅನಿರುದ್ಧಾದಿ ಚತುರ್ವಿಯ ಅಂತರ್ಗತ ರೂಪವನ್ನು ತಗೊಂಡಾಗ ವಾಸುದೇವನನ್ನು ನಾಲ್ಕನೇ ಅಂತ ತಿಳಿಸ್ಲಿಕ್ಕೆ ವಾಸುದೇವ ಅಂತ ಹೇಳಿದ್ರೆ ತುರಿಯ ಅಂತ ಪ್ರಯೋಗ ಮಾಡಿರೋದು ಆ ವಾಸುದೇವ ಅನ್ನ ಈ ವಾಸುದೇವ ಅನ್ನ ಉಣ್ತಕ್ಕಂಥವನು ವಿರೋಧ ಇಲ್ಲ ಭಗವಂತನ ಅಚಿಂತ ಅದ್ಭುತ ಶಕ್ತಿಯಿಂದ ಎಲ್ಲ ಕಾರ್ಯಗಳನ್ನು ಪರಸ್ಪರ ವಿರುದ್ಧ ಆದರೂ ಕೂಡ ಅದನ್ನು ಮಾಡ್ತಾನೆ ಮುಕ್ತರಿಗೆ ನಿತ್ಯಾನಂದ ನೀಡ್ತಕ್ಕಂಥ ವಾಸುದೇವನೇ ಬೇರೆ ಬೇರೆ ರೂಪದಿಂದ ಪಿತೃಗಳಿಗೆ ಭೋಜನದ ಆನಂದ ಸುಖವನ್ನು ಉಂಟು ಮಾಡ್ತಾನೆ ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ ನಿತ್ಯಾನಂದ ಭೋಜನ ತಾಯಿ ಅನ್ನೋ ವಿಶೇಷಣದಿಂದ ವಿಷಯವನ್ನೆಲ್ಲಿ ದಾಸರು ತಿಳಿಸ್ತಾರೆ ಅಮೂರ್ತಾನಾಂಚಮೂರ್ತಾನಂ ಪಿತೃಣಾಮ್ ದೀಪ್ತೇಜಸ ಅನ್ನೋ ಪ್ರಮಾಣದಂಗೆ ಸಂಕರ್ಷಣ ಶ್ರದ್ಧಾ ಪಿತೃದೇವತೆಗಳಲ್ಲಿ ಮೂರ್ತ ಗಡಗಳು ಅಂತ ನಾಲ್ಕು ಅಮೂರ್ತ ಗಣಗಳು ಒಂದು ಮೂರು ಒಟ್ಟು ಏಳು ಗಣಗಳಿರ್ತಕ್ಕಂಥದ್ದು ಅವರ ನಡುವೆ ವಿಭಾಗವನ್ನು ಮಾಡಿಕೊಡ್ತಾನೆ ಸಂಕರ್ಷಣರೂಪಿ ಪರಮಾತ್ಮ ಶ್ರದ್ಧಾವನ್ನು ವಿಭಾಗ ಮಾಡಿ ಅವ್ರಿಗೂ ಉಣಿಸಿ ತಾನೂ ವಿಶ್ವ ದೇವತೆಗಳಲ್ಲಿ ಪಿತೃದೇವತೆಗಳಲ್ಲಿ ಇದ್ದು ಸ್ವೀಕಾರ ಮಾಡ್ತಾನೆ ಅದನ್ನೇ ಉಂಡು ಉಣಿಪ ನಿತ್ಯಾನಂದ ಭೋಜನದಾಯಿ ತುರ್ಯಪ್ಪ ಈ ರೀತಿಯಾಗಿ ದಾಸರು ತಿಳಿಸಿರುವಂಥದ್ದು ಶ್ರೀಕೃಷ್ಣ